ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಜ ಶ್ರೀ ಶಂಕರ ಭಗವತ್ಪಾದರ ಅದ್ವೈತ ಪಂಚರತ್ನ ಸ್ತೋತ್ರದ ವ್ಯಾಖ್ಯಾನ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳ ವೇದಾಂತ ಪ್ರವೇಶಿಕೆ ಎನ್ನತಕ್ಕಂಥದ್ದು ಇದರಲ್ಲಿ ಮೊದಲನೇ ಶ್ಲೋಕ ಆತ್ಮ ಅನಾತ್ಮ ವಿವೇಕದ ಬಗ್ಗೆ ಹೇಳ್ತಾಯಿದೆ ಅದರಲ್ಲಿ ಈಗಾಗಲೇ ನಾವು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ವಿವರಣೆಯನ್ನು ನೋಡ್ತಾ ಇದ್ದೆವು ಅಂದರೆ ನಾನು ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಅಹಂಕಾರ ಪಂಚಪ್ರಾಣಗಳು ಇವೆಷ್ಟು ಕೂಡ ಅಲ್ಲ ನಾನು ಇವು ಯಾವುದು ಕೂಡ ಅಲ್ಲ ಅಂಥ ನಾನು ಸಾಕ್ಷಿಯು ನಾನು ನಿತ್ಯನು ನಾನು ಪ್ರತ್ಯೇಕ ಆತ್ಮನು ಎಂಬುದನ್ನು ನೋಡಿದೆವು ಈಗ ಇವತ್ತು ನಾವು ನಾನು ಶಿವನು ಎನ್ನುವಂತಹ ವಿಚಾರವನ್ನು ನೋಡೋಣ ಇಲ್ಲಿ ಶಿವ ಅಂತೇಳಿ ಹೇಳಿದರೆ ತ್ರಿಮೂರ್ತಿಗಳಲ್ಲಿ ಒಬ್ಬ ಎನ್ನುವ ಅರ್ಥ ಅಲ್ಲ ಬ್ರಹ್ಮ ವಿಷ್ಣು ಶಿವ ಅದಲ್ಲ ಶಿವ ಅಂತ ಹೇಳಿದರೆ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಮೂಲ ದತ್ತತ್ವ ಅಂಥೇಳಿ ಅರ್ಥ ಎಲ್ಲ ಆದಿಶಕ್ತಿ ಅಂತ ಹೇಳ್ಬೋದು ಬೇರೆ ಬೇರೆ ಹೆಸರಿಂದರ್ಬೋದು ಅದು ಒಂದೇ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶ್ರತಿಸ್ಮೃತಿಪುರಲಯ ನಮಿ ಭಗವತ್ಪಾದ ಶಂಕರ ಲೋಕಶಂಕರ ಈಗ ಅದ್ವೈತ ಪಂಚರತ್ನ ಶಂಕರಾಚಾರ್ಯರ ಕೃತಿ ಅದರ ವಿವರಣೆ ವೇದಾಂತ ಪ್ರವೇಶಿಕೆ ಅಂತೇಳಿ ಶ್ರೀ ಶ್ರೀ ಸಚ್ಚಿನಾರರಸ್ತಿ ಸ್ವಾಮೀಜಿಗಳಿಂದ ವಿವರಣೆಯನ್ನು ನೋಡೋಣ ನಾನು ಶಿವನು ಎಂಬುದನ್ನ. ಮೊದಲನೇ ಶೋಕದಲ್ಲಿ ಈಗಾಗಲೇ ನೋಡಿದ ವಿಚಾರಗಳನ್ನು ಬಿಟ್ಟು ಮುಂದಿನ ವಿಚಾರ ನಾನು ಶಿವನು ಯಾರು ಈ ರೀತಿಯಲ್ಲಿ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡು ಅಂದರೆ ದೇಹ ಮನಸ್ಸು ಬುದ್ಧಿ ಅಹಂಕಾರ ಪಂಚ ನಾನು ಪ್ರತ್ಯಾತ್ಮನು ಸಾಕ್ಷಿ ನಿತ್ಯನು ಎಂಬುದಾಗಿ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿಕೊಂಡು ತಮ್ಮ ಪ್ರತ್ಯೇಕ ಆತ್ಮನನ್ನು ಕಂಡುಕೊಂಡಿದ್ದಾರೋ ಅವರಿಗೆ ನಾವು ಜಗತ್ತಿನೊಳಗೆ ಇದ್ದುಕೊಂಡಿರುವೆವು ಎಂಬ ಭ್ರಾಂತಿ ಆಗುವುದಿಲ್ಲ ಜಗತ್ತಿನೊಳಗೆ ಕಾಣುತ್ತಿರುವ ದೇಹಾದಿಗಳೇ ತಾವೆಂಬ ಭ್ರಾಂತಿಯೂ ಆಗುವುದಿಲ್ಲ ತಮ್ಮಂತೆ ಅನೇಕರಿಗೆ ಜಗತ್ತಿನೊಳಗೆ ಇದ್ದುಕೊಂಡಿರುವರೆಂಬ ಮತ್ತು ಅವರಲ್ಲಿ ಶತ್ರು ಮಿತ್ರ ಉದಾಸೀನ ಎಂಬಂಥ ಭಾವವು ಇರುವುದೆಂಬ ಭ್ರಾಂತಿಯೂ ಆಗುವುದಿಲ್ಲ ತುಂಬ ಜನ ಇದ್ದಾರೆ ಈ ಜಗತ್ತಿನಲ್ಲಿ ಅಂತೇಳಿ ಕೂಡ ಆಗುವುದಿಲ್ಲ ಯಾಕಂದರೆ ಎಲ್ಲವೂ ಆತ್ಮತತ್ವದಿಂದ ವ್ಯಾಪ್ತವಾಗಿದೆ ಅಂತೇಳಿ ಅರಿವು ಉಂಟಾಗ್ತದೆ ಅವರಿಗೆ ಹಾಗಾಗಿ ಎಲ್ಲವೂ ಒಂದೇ ಆತ್ಮತತ್ವ ಹಾಗಾಗಿ ಅಲ್ಲಿ ಶತ್ರುತ್ವ ಇಲ್ಲ ಮಿತ್ರತ್ವ ಇಲ್ಲ ಉದಾಸೀನ ಅಂದರೆ ಅವೆರಡೂ ಇಲ್ಲದಿರುವಿಕೆ ಕೂಡ ಇಲ್ಲ ಇವೆಲ್ಲಕ್ಕೂ ಆಧಾರವಾಗಿ ಇವುಗಳ ಸೋಂಕು ಒಂದಿಷ್ಟೂ ಇಲ್ಲದ ಶಿವಸ್ವರೂಪರೀತಾವೆಂದು ಅವರು ಅನುಭವದಿಂದ ಕಂಡುಕೊಳ್ತಾರೆ ಏಕೋ ದೇವಸ್ಸರ್ವಭೂತು ಗೂಢ ಸರ್ವ್ಯಾಪೀ ಸರ್ವಭೂತಾತ್ಮ ಕರ್ಮ ಅಧ್ಯಕ್ಷಭೂತಾಧಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತೇಳಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಬರ್ತದೆ ಆರು ಹನ್ನೊಂದು ಒಬ್ಬ ದೇವನೇ ಸಮಸ್ತ ಪ್ರಾಣಿಗಳಲ್ಲಿ ಒಡಗಿರುತ್ತಾನೆ ಏಕೋ ದೇವ ಸರ್ವಭೂತು ಗೂಢ ಅವನು ಸರ್ವವ್ಯಾಪಿಯು ಸರ್ವಸ್ತ ಪ್ರಾಣಿಗಳಿಗೂ ಒಳಗಿರುವ ಆತ್ಮನು ಅವನೇ ದೇವನೇ ಸಮಸ್ತ ಪ್ರಾಣಿಗಳೊಳಗಿರುವ ಆತ್ಮ ಅಂತೇಳಿ ಇದೇ ಶ್ಲೋಕ ಹೇಳ್ತದೆ ಈ ಮಂತ್ರ ಕರ್ಮ ಅಧ್ಯಕ್ಷ ಕರ್ಮಗಳಿಗೆ ಸಮಸ್ತ ಪ್ರಾಣಿಗಳಲ್ಲಿಯೂ ನೆಲೆಸಿರುವವನು ಸಾಕ್ಷಿ ಸಾಕ್ಷಿಯು ಚೇತ ಚೈತನ್ಯ ಸ್ವರೂಪನು ಕೇವಲ ಕೇವಲನಾಗಿರುವವನು ಕೈವಲ್ಯಸ್ವರೂಪನು ಅಂತೇಳಿ ಮೋಕ್ಷ ಸ್ವರೂಪನು ಏಕಮೇವ ಅದ್ವಿತೀಯನು ಅಂತೇಳಿ ನಿರ್ಗುಣಶ್ಚ ಯಾವ ಗುಣದ ಸಂಬಂಧವೂ ಇಲ್ಲದವನು ತ್ರಿಗುಣಾತೀತನು ನಿರ್ಗುಣನು ಸತ್ತರಜತಮೋ ಗುಣಗಳನ್ನು ಮೀರಿದವನು ಅದರ ಆಚೆಗೆರತಕ್ಕಂಥವನು ಅಂಥೇಳಿ ಶ್ರುತಿಯಲ್ಲಿ ಹೇಳಿರತಕ್ಕಂತಹ ಈಶ್ವರನು ತಾವು ಒಂದೇ ಎಂಬಂತಹ ಹೆಚ್ಚಿನ ಅರಿವು ಇಂಥ ಮಹಾತ್ಮನಿಗೆ ಮಾತ್ರ ಉಂಟಾಗ್ತದೆ ಶಿವ ಅಂತೇಳಿ ಹೇಳಿದರೆ ಮಂಗಳ ಸ್ವರೂಪ ಅಂಥೇಳಿ ಶಿವಂ ಭದ್ರಂ ಶುಭಂ ಮಂಗಲಂ ಅಂತೇಳಿ ಹೇಳಿದಾಗ ಸತ್ಯಂ ಶಿವಂ ಸುಂದರಂ ಶಿವಮ್ ಅಂದರೆ ಮಂಗಲಂ ಅಂತೇಳಿ ನಮ್ಮ ಆತ್ಮನಾಗಿರುವ ಪರಮೇಶ್ವರನು ಅತ್ಯಂತ ಕಲ್ಯಾಣ ಗುಣಸ್ವರೂಪನಾಗಿರ್ತಾನೆ ಅವನಲ್ಲಿ ಅಮಂಗಲ ರೂಪವಾದ ಯಾವ ಕುಂದುಕೊರತೆಗಳೂ ಇರೋದಿಲ್ಲ ಆತನು ಯಾವಾಗಲೂ ಕಲ್ಯಾಣಕ್ಕೆ ಆಶ್ರಯನಾಗಿರ್ತಾನೆ ಲೋಕದಲ್ಲಿ ಮಂಗಲ ರೂಪವೆಂದು ಭಾವಿಸಿರುವುದೆಲ್ಲವೂ ಆತನನ್ನೇ ಆಶ್ರಯಿಸಿಕೊಂಡಿರ್ತದೆ ಯಾಕಂದರೆ ಆತನೇ ಅದರ ಆತ್ಮನಾಗಿರ್ತಾನೆ ಯಾರು ಆತನನ್ನು ನೆನೆಯುತ್ತಾ ಅವರ ಇಷ್ಟಾರ್ಥಗಳೆಲ್ಲವೂ ನೆರವೇರ್ತವೆ ಯಾಕಂದರೆ ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ನಾವು ಪಡೆದುಕೊಂಡು ಅಲ್ಲಿಯೇ ನೆಲೆ ನಿಂತರೆ ನಾವು ಕೃತಿಕೃ ಕೃತಕೃತ್ಯರಾಗ್ತೀವಿ ಈ ಎಲ್ಲ ಕಾರಣಗಳಿಂದ ಪರಮೇಶ್ವರನನ್ನು ಶಿವನೆಂದು ಶ್ರುತಿ ಸ್ಮೃತಿಗಳಲ್ಲಿ ಕರೆದಿರ್ತದೆ ಈ ಶ್ಲೋಕದಲ್ಲಿ ವರ್ಣಿಸಿರುವ ಆತ್ಮಸ್ವರೂಪವನ್ನು ಅನುಭವದಿಂದ ಕಂಡುಕೊಂಡವರು ಕಂಡುಕೊಂಡವರು ತಾವು ಆ ಶಿವ ಸ್ವರೂಪವೆಂಬುದನ್ನು ನಿಶ್ಚಯಿಸಿಕೊಂಡು ನಿಶ್ಚಿಂತರಾಗಿರ್ತಾರೆ ಇದು ಒಂದನೇ ಶ್ಲೋಕ ಆತ್ಮಾತ್ಮ ವಿವೇಕದ ಬಗ್ಗೆ ಎರಡನೆಯದು ಜೀವತ್ವ ಭ್ರಾಂತಿಯ ಪರಿಹಾರ ಈ ವಿಚಾರದ ಬಗ್ಗೆ ಎರಡನೇ ಶ್ಲೋಕದಲ್ಲಿ ಹೇಳ್ತದೆ ಅಂತೇಳಿ ಸ್ವಾಮೀಜಿಯವರು ಹೇಳ್ತಾರೆ ನಾನು ಜೀವನು ಎನ್ನತಕ್ಕಂಥ ಯಾವ ಭ್ರಾಂತಿ ಇದೆ ಅದನ್ನು ಪರಿಹಾರ ಮಾಡತಕ್ಕಂಥ ವಿಚಾರ ಇದರಲ್ಲಿ ಬರ್ತದೆ ನಾನು ಆತ್ಮನು ನಾನು ಪರಮಾತ್ಮನು ಅಂಥೇಳಿ ಆ ಪರಮಾತ್ಮನೇ ಪ್ರತ್ಯೇಕ ಆಗಿದ್ದಾನೆ ನಾವು ನಿಜವಾಗಿಯೂ ಶಿವಸ್ವರೂಪರಿ ಆಗಿದ್ದರೆ ನಾವು ಜೀವರೆಂಬ ಭಾವನೆ ಹೇಗೆ ಶಿವನ ಸ್ವರೂಪದಲ್ಲಿ ಇಲ್ಲದ ಸುಖ ದುಃಖಾದಿಗಳು ನಮ್ಮಲ್ಲಿ ಇರುವಂತೆ ತೋರುವುದಕ್ಕೆ ಕಾರಣವೇನು ನಾವು ನಿಜವಾಗಿಲ್ಲವೇ ಇಲ್ಲವೆನ್ನುವುದಾದರೆ ಅಲ್ಲ ಇವು ನಿಜವಾಗಿಲ್ಲವೇ ಇಲ್ಲವೆನ್ನುವುದಾದರೆ ಜನರೆಲ್ಲರಿಗೂ ಅವುಗಳಿರುವವೆಂದೇ ತೋರುತ್ತಿರುವುದಕ್ಕೆ ಕಾರಣ ಏನು ಅವುಗಳು ಇದೆ ಅಂತೇಳಿ ಕಾಣುವುದು ಯಾಕೆ ಜನರಿಗೆ ನಿಜವಾಗಿಲ್ಲದಿದ್ದರೆ ನಾನು ಜೀವ ನಾನು ಜೀವನ ಜೀವತ್ವವೇ ಕಲ್ಪಿತವೆಂದು ಹೇಳುವಂತಹ ವೇದಾಂತಿಗಳು ಮಿಕ್ಕವರಂತೆಯೇ ವ್ಯವಹರಿಸುತ್ತಾ ಇರುವಾಗ ಜೀವತ್ವ ಹೋಗುವುದೆಂಬುದಕ್ಕೆ ಪ್ರಮಾಣವಾದರೂ ಏನು ಅವರು ಜೀವರಂತೆ ವ್ಯವಹಾರ ಮಾಡ್ತಾ ಹೀಗೆ ಹೇಳ್ತಾ ಇರ್ತದೆ ವೇದಾಂತಿಗಳು ಕೂಡ ಎಂಬ ಶಂಕೆ ನಮ್ಮಲ್ಲಿ ಕೆಲವರಿಗೂ ಇದಕ್ಕೆ ಪರಿಹಾರ ಈ ಮುಂದಿನ ಶ್ಲೋಕದಲ್ಲಿ ಬರ್ತದೆ ರಜ್ವ ರಜ್ಜೌ ಯಥಾಹಿಹಿ स्वात्मा ज्ञादत्मनो जीव भाव आप्तोक्त भ्रांतिनाशे सरज्जु जीवो ना देशिक्तिया शिवोह रज्जु भाति अज्ञा भातिज्जौ यही स्वात्म जीवभाव आया भ्रानाशे सज्जु जीवः न अहम शिवः देशिकिव ರಜ್ಜು ಅಜ್ಞಾನಾತ ಹಗ್ಗವನ್ನು ತಿಳಿಯದೇ ಇರುವುದರಿಂದ ರಜ್ಜವು ಹಗ್ಗದಲ್ಲಿ ಯಥ ಹೇಗೆ ಅಹಿ ಹಿ ಹಾವು ಭಾತಿ ತೋರುತ್ತದೆಯೋ ಹಾಗೆಯೇ ಸ್ವಾತ್ಮ ಅಜ್ಞಾನಾತ ತನ್ನ ಆತ್ಮನ್ನು ತಿಳಿಯದೇ ಇರುವುದರಿಂದ ತಿಳಿಯದೇ ಇರುವುದರಿಂದ ಆತ್ಮನಃ ಆತ್ಮನಿಗೆ ಜೀವಭಾವವು ಜೀವತ್ವವು ತೋರುತ್ತದೆ ಹಿ ಏಕೆಂದರೆ ಆಪ್ತೋಕ್ತಿಯ ಬಲ್ಲವರು ಧೃಢಿಸುವುದರಿಂದ ಭ್ರಾಂತಿನಾಶಿ ಭ್ರಾಂತಿಯು ಹೋಗಲಾಗಿ ಸಹ ಅದು ರಜ್ಜು ಹಗ್ಗವಾಗ್ತದೆ ಇದರಂತೆಯೇ ದೇಶಿಕೋಕ್ತಿಯ ಗುರುಗಳ ವಚನದಿಂದ ಅಹಂ ನಾನು ಜೀವಃ ಜೀವನು ನಲ್ಲ ಅಹಂ ನಾನು ಶಿವಃ ಶಿವನು ಅಂದರೆ ಹಗ್ಗವೆಂದು ತಿಳಿಯದೇ ಇರುವುದರಿಂದ ಹಗ್ಗದಲ್ಲಿ ಹಾವು ತೋರುವಂತೆ ತನ್ನ ಆತ್ಮನ್ನು ಅರಿತುಕೊಳ್ಳದೇ ಇದ್ದರಿಂದ ಆತ್ಮನಲ್ಲಿ ಜೀವತ್ವವು ತೋರುತ್ತಾ ಇರ್ತದೆ ಬಲ್ಲವರು ಇದು ಹಗ್ಗವೆಂದು ತಿಳಿಸಲಾಗಿ ಅದು ಹಗ್ಗವೇ ಆಗಿಬಿಡುವಂತೆ ಸದ್ಗುರುಗಳ ಉಪದೇಶದಿಂದ ನಾನು ಜೀವನಲ್ಲ ನಾನು ಶಿವನೇ ಆಗಿರುವೆ ಅಂತೇಳಿ ತಿಳಿಯುತ್ತದೆ ಹಗ್ಗದ ಹಾವಿನ ದೃಷ್ಟಾಂತವನ್ನು ನೋಡೋಣ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯದೆ ಇರುವುದರಿಂದ ನಾವು ಜೀವರು ಎಂಬಂಥ ಭ್ರಾಂತಿ ಉಂಟಾಗಿರ್ತದೆ ಸ್ವಾಮಿ ಸಚ್ಚಿದಾನಂದ ಸರಸ್ವಿ ಸ್ವಾಮೀಜಿಗಳು ಎಂಥ ಅದ್ಭುತವಾದ ವಿವರಣೆಯನ್ನು ಕೊಡ್ತಾರೆ ಅನುಭವಪೂರ್ಣವಾದಂಥ ವಿವರಣೆ ಅದ್ವೈತ ವೇದಾಂತದ ಸಾರ ಸರೋತ್ಸವನ್ನೆಲ್ಲವನ್ನು ನಮಗೆ ಉಣಬಡಿಸ್ತಾ ಇದ್ದಾರೆ ಶಿಷ್ಯರ ಭಕ್ತರ ಉದ್ಧಾರಕ್ಕಾಗಿ ಮುಕ್ಷಿಗಳ ಉದ್ಧಾರಕ್ಕಾಗಿ ಶಂಕರಾಚಾರ್ಯರು ಬರೆದಂತಹ ಕೃತಿಗಳನ್ನು ಕನ್ನಡದಲ್ಲಿ ಪ್ರಚುರಪಡಿಸಿ ಸಂಸ್ಕೃತದಿಂದ ಕನ್ನಡಕ್ಕೆ ಪ್ರಚುರಪಡಿಸಿ ಕನ್ನಡ ಶಂಕರೊಂದಿಗೆ ಖ್ಯಾತಿ ಮಹಾತ್ಮರು ಅವಧೂತರು ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳು ಅವರ ನೇರ ಶಿಷ್ಯರಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹ್ಯ ಶರ್ಮ ಇವರು ವೇದಾಂತ ಆಧಿಗಳು ವೇದವಾರಿಧಿಗಳು ವೇದಬ್ರಹ್ಮರು ಹಾಗೂ ಸತ್ಯಾನಂದ ಸ್ವಾಮೀಜಿಗಳ ನಂತರದ ಕಾಲದಲ್ಲಿ ಈಗ ಅದೇ ಕಾಯಕವನ್ನು ನಲವತ್ತೈವತ್ತು ವರ್ಷಗಳ ಕಾಲದಿಂದ ಅಥವಾ ಅದಕ್ಕೂ ಹೆಚ್ಚು ಕಾಲ ನಿರಂತರ ವೇದಾಂತ ಪ್ರವಚನಗಳಿಂದ ಮೊಮೋಕ್ಷುಗಳ ಜ್ಞಾನ ಪಿಪಾಸಿಯನ್ನು ತೀರಿಸ್ತಾ ಇರ್ತಕ್ಕಂಥವರು ಜ್ಞಾನಿಗಳು ಮಹಾತ್ಮರು ಗ ಇವರೆಲ್ಲರ ಮಾರ್ಗದರ್ಶನದ ಅಡಿಯಲ್ಲಿ ಇವರೆಲ್ಲ ಪದತ್ರಗಳಲ್ಲಿ ಶರಣಾಗುತ್ತಾ ಈ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೇವೆ ಹೀಗೆ ಇಲ್ಲಿ ಹಗ್ಗದ ಹಾವಿನ ದೃಷ್ಟ ಅಂತ ಅಂಥೇಳಿ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯದಿರೋದ್ರಿಂದ ನಾವು ಜೀವರು ಎನ್ನತಕ್ಕಂಥ ಭ್ರಾಂತಿ ನಮ್ಮ ನಿಜವಾದ ಸ್ವರೂಪವನ್ನು ಅರಿತುಕೊಂಡ್ರೆ ಆ ಕೂಡಲೇ ಆ ಭ್ರಾಂತಿ ಹೋಗಿಬಿಡ್ತದೆ ಏಕೆಂದ ದೃಷ್ಟಾಂತವನ್ನು ಕೊಡ್ಬೋದು ನಸುಗತ್ತಲೆಯಲ್ಲಿ ಮಬ್ಬು ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಹಗ್ಗವನ್ನು ನೋಡಿ ಹಾವೆಂದು ಭ್ರಾಂತಿ ಅನುಭವ ನಮಗೆಲ್ಲರಿಗೂ ಆಗಿದೆ ಅಷ್ಟೆ ಹಗ್ಗದ ನಿಜ ಸ್ವರೂಪವನ್ನು ಅರಿಯದ್ರಿಂದಲೇ ಈ ಭ್ರಾಂತಿ ಭ್ರಾಂತಿ ಇರುವಾಗ ಹಾವೆಂದೇ ತೋರಿದರೂ ಅದು ಹಗ್ಗವು ಎಂಬ ಅನುಭವ ಬಂದ ಕೂಡಲೇ ಆ ಭ್ರಾಂತಿ ಹೋಗಿಬಿಡ್ತದೆ ಈ ದೃಷ್ಟಾಂತದಲ್ಲಿ ಭ್ರಾಂತಿಯಿಂದ ತೋರಿದಂತಹ ಹಾವಿನಂತೆಯೇ ಈ ಭ್ರಾಂತಿಯಲ್ಲಿ ಜೀವತ್ತು ತೋರ್ತಾ ಇದೆ ಎನ್ನುವಂಥದ್ದು ವೇದಾಂತ ಸಿದ್ಧಾಂತವಾಗಿರ್ತದೆ ಅಂದರೆ ದೃಷ್ಟಾಂತವನ್ನು ಈಗ ಸ್ವಲ್ಪ ವಿವರವಾಗಿ ವಿಚಾರ ಮಾಡೋಣ ಹಗ್ಗದಲ್ಲಿ ಭ್ರಾಂತಿಯಿಂದ ಹಾವು ಅಂತೇಳಿ ತೋರಿಸಿಕೊಂಡ ಪದಾರ್ಥ ಯಾವುದು ಅದು ಹಗ್ಗಕ್ಕಿಂತ ಬೇರೆಯಾಗಿರುವುದೇ ಇಲ್ಲ ಯಾಕಂದರೆ ಸರಿಯಾದ ಅರಿವು ಉಂಟಾದಾಗ ಇದು ಹಗ್ಗವೇ ಹಾವಲ್ಲ ಅಂದರೆ ನಮಗೆ ಅನುಭವ ಆಗ್ತದೆ ನಿಜವಾದ ಹಾವೇ ನಮಗೆ ಭ್ರಾಂತಿಯಲ್ಲಿ ತೋರ್ತದೆ ಅಂಥೇಳಿ ಯಾರೂ ಕೂಡ ಇಟ್ಟುಕೊಳ್ಳುವುದಿಲ್ಲ ಯಾಕಂದರೆ ಭ್ರಾಂತಿಯು ಹೋದಾಗ ಆ ಹಾವು ಎಲ್ಲಿಗೆ ಹೋಯಿತು ಅಂತೇಳಿ ಗೊತ್ತುಪಡಿಸಲಿಕ್ಕೆ ಯಾರಿನಲ್ಲೂ ಸಾಧ್ಯ ಆಗುವುದಿಲ್ಲ ಹಾಗೆ ತಿಳಿಯಲಿಕ್ಕೆ ವಿವೇಕಲಾದರೂ ಯಾರೂ ಪ್ರಯತ್ನಿಸುವುದಿಲ್ಲ ಹಗ್ಗದ ಹಾವು ಕಡಿದು ಇಂಥವ್ರು ಸತ್ತರು ಅಂತೇಳಿ ಯಾರೂ ಕೂಡ ಕಂಡು ಕೇಳಿದ್ದಿಲ್ಲ ಹಗ್ಗವನ್ನೇ ತುಳಿದರೂ ಹಾವನ್ನು ತುಳಿದೇನು ಅದು ಕಡಿದು ವಿಷವೇರಿದೆ ಎಂಬ ಸುಳ್ಳು ಭಾವನೆ ಉಂಟಾಗಿ ಯಾರಿಗಾದರೂ ಮರಣವಾಗಿರಬಹುದಾದರೂ ಆ ಮರಣಕ್ಕೆ ನಿಜವಾಗಿ ಒಂದು ಹಾವು ಕಾರಣವಾಯಿತು ಅಂಥೇಳಿ ಹೇಳೋ ಹಾಗಿಲ್ಲ ನಾವು ಭಾವಿಸಲಿಕ್ಕೆ ಸಾಧ್ಯ ಇಲ್ಲ ಹೆದರಿ ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ಬೋದಷ್ಟು ಹಾವು ಅಂತೇಳಿ ಆದರೆ ಹಾವು ಕಚ್ಚಲಿಕ್ಕೆ ಸಾಧ್ಯ ಇಲ್ಲ ಹಗ್ಗವೇ ಹಾವಾಗಿ ಕಚ್ಚಲಿಕೆ ಸಾಧ್ಯವೇ ಇಲ್ಲ ಈ ಕಾಲಕ್ಕೆ ನಮ್ಮ ಮನೋಭಾವನೆಯೇ ಹಾವಾಗಿ ಪರಿಣಮಿಸಿತು ಅಂತೇಳಿ ತರಕಿಸುವಂಥದ್ದು ಕೂಡ ನಮಗೆ ಒಪ್ಪಿತವಾಗುವುದಿಲ್ಲ ಯಾಕಂದರೆ ನಮ್ಮ ಮನಸ್ಸು ಹಾವಾಗಿ ಪರಿಣಮಿಸುತ್ತೆ ಅಂತೇಳಿ ಯಾರಿಗೂ ಅನುಭವ ಇಲ್ಲಿ ಹಾವು ಇರಲಿಲ್ಲ ಅದು ಹಗ್ಗವೇ ಎಂದು ನಮಗೆ ಭ್ರಾಂತಿಯಲ್ಲಿ ಯಾವ ಬಗೆಯ ನಿಜವಾದ ಹಾವು ಇರಲಿಲ್ಲ ಎಂಬುದಕ್ಕೆ ಸಾಕಾಗ್ತು ಸಾಕ್ಷಿ ಭ್ರಾಂತಿಯ ಕಾಲಕ್ಕೆ ಹಗ್ಗವೇ ಹಾವಾಗಿತ್ತು ಅಂಥೇಳಿ ಭಾವಿಸುವುದಂತೂ ತಿರ ಅವಿವೇಕವಾಗ್ತದೆ ಯಾಕಂದರೆ ಪದಾರ್ಥಗಳು ತಮ್ಮ ತಮ್ಮ ಸ್ವರೂಪವನ್ನು ಬಿಟ್ಟು ಬೇರೆ ಬೇರೆ ಪದಾರ್ಥಗಳ ಸ್ವರೂಪವನ್ನು ತಾವು ತಾವೇ ಹೊಂದುವುದಾಗಿದ್ದರೆ ಲೋಕದಲ್ಲಿ ಯಾವ ಯಾವ ವ್ಯವಹಾರ ಕೂಡ ಸಾಕ್ತಾ ಇರಲಿಲ್ಲ ನಮ್ಮ ಭಾವನೆಯಂತೆ ಆ ವಸ್ತು ಆಗುತ್ತದೆ ಅಂಥೇಳಿ ಆದರೆ ಆ ಸಂದರ್ಭದಲ್ಲಿ ಹಾಲಿನಿಂದಲೇ ಮೊಸರಾಗುವುದೆಂಬ ನಿಯಮ ಇರುತ್ತಿರಲಿಲ್ಲ ಹಾಲಿನಿಂದ ಮೊಸರೇ ಆಗುವುದೆಂಬ ನಿಯಮ ಇರುತ್ತಿರಲಿಲ್ಲ ಬೇರೆ ಏನಾದರೂ ಆಗಬೇಕಿತ್ತು ಒಂದೊಂದು ವೇಳೆ ನೀರೂ ಮೊಸರಾಗಬಹುದಿತ್ತು ಯಾಕೆಂದರೆ ತಮ್ಮ ತಮ್ಮ ಸ್ವರೂಪ ಬಿಟ್ಟು ಅದರಷ್ಟಕ್ಕೆ ಬೇರೆ ಬೇರೆ ಪದಾರ್ಥಗಳ ಸ್ವರೂಪವನ್ನು ತಾಳಬೇಕು ತಾಳಬಹುದಂತಿದ್ದರೆ ಒಂದೊಂದು ವೇಳೆ ಮೊಸರಿಗೆ ಹೆಪ್ಪು ಹಾಕಿದ ಹಾಲು ನೀರು ಆಗಿಬಿಡಬಹುದಾಗಿತ್ತು ಹೀಗಾಗುವುದಾದರೆ ಜನರು ಯಾವ ಭರವಸೆಯ ವ್ಯವಹಾರ ಮಾಡಬೇಕು ಹಗ್ಗದಲ್ಲಿ ಹಾವಿನ ಅಂಶವೂ ಒಂದಿಷ್ಟು ತಗಲಿಕೊಂಡಿತ್ತೆಂದು ಅದು ನಮಗೆ ಭ್ರಾಂತಿ ಆಗುವಾಗ ಹಾವಾಗಿ ದೋರಿತೆಂದು ಇಟ್ಟುಕೊಳ್ಳಬಹುದೋ ಅದು ಕೂಡ ಯಾರೂ ಒಪ್ಪುವಂಥದ್ದಲ್ಲ ಇಂಥ ಪದಾರ್ಥದಲ್ಲಿ ಇಂಥ ಪದಾರ್ಥ ಅಂಶವು ತಗಲಿಕೊಂಡಿರುವುದರಿಂದ ಆ ತಗಲಿಕೊಂಡ ಪದಾರ್ಥವು ಭ್ರಾಂತಿಯಿಂದ ಯಾವಾಗಲಾದರೂ ತೋರಬಹುದುಂಬುದನ್ನು ಯಾವ ಜಾಣನೂ ಪರೀಕ್ಷೆ ಮಾಡಿ ತೋರಿಸೋದಕ್ಕಾಗುವುದಿಲ್ಲ ಆ ಕಾಲಕ್ಕೆ ಒಂದು ಹಾವು ಹುಟ್ಟಿ ಭ್ರಾಂತಿಯು ಹೋಗುತ್ತಲೂ ಸತ್ತು ಹೋಯಿತು ಅಂತೇಳಿ ಹೇಳಿದಂತೂ ಅನುಭವಕ್ಕೆ ಹೊಂದದಂಥ ಮಾತು ಹಾವು ಎಲ್ಲಿ ಬರಿಯ ಭ್ರಮೆ ಆಯಿತು ನಾವು ಹಗ್ಗವನ್ನು ಕಂಡುಕೊಂಡಾಗ ಹೇಳಿಕೊಳ್ತಕ್ಕಂಥದ್ದು ಹಗ್ಗವನ್ನು ನೋಡಿದಾಗ ಹಾವನ್ನು ಸ್ಮರಿಸಿಕೊಂಡದ್ರಿಂದ ಹಾವು ತೋರಿತು ಎನ್ನುಣವೆ ಎಂದರೆ ಅದು ಕೂಡ ಸರಿಯಾಗುವುದಿಲ್ಲ ಯಾಕಂದರೆ ನೆನೆಸಿಕೊಂಡ ಮಾತ್ರದಿಂದ ಎದುರಿಗೆ ಹಾವು ಇದ್ದಂತೆ ತೋರುವುದಕ್ಕೆ ಕಾರಣವೇನೂ ಇರುವುದಿಲ್ಲ ಇದಲ್ಲದೆ ಹಾವಿನ ನೆನಪಾದ ಮಾತ್ರದಿಂದ ಹಗ್ಗವೇಕೆ ಮರೆಯಾಗಬೇಕು ಇದಕ್ಕೆ ಈ ಪಕ್ಷದಲ್ಲಿ ಉತ್ತರ ದೊರೆಯುವ ಹಾಗಿಲ್ಲ ಸ್ಮರಿಸಿಕೊಂಡೆ ಎನ್ನುವುದಕ್ಕೆ ಬದಲಾಗಿ ಹಾವನ್ನು ಕಂಡೇ ಎಂದೇ ಅನುಭವ ಆಗುವುದು ಈ ಕಲ್ಪನೆಗೆ ವಿರುದ್ಧವಾಗ್ತದೆ ಅಂತೂ ಈ ದೃಷ್ಟಾಂತದಲ್ಲಿ ನಿಜವಾದ ಹಾವು ಇಲ್ಲ ಅದರ ನೆನಪು ಇಲ್ಲ ಆದರೂ ಹಾವನ್ನು ಕಂಡಂತೆ ಭ್ರಾಂತಿಯಲ್ಲಿ ಅನುಭವ ಆಗುವುದಲ್ಲ ಈ ತೊಡಕನ್ನು ಬಿಚ್ಚೋದು ಹೇಗೆ ಇದಕ್ಕೆ ನಮ್ಮ ಉತ್ತರ ಏನು ದೃಷ್ಟಾಂತದಲ್ಲಿ ಹಾವು ಸುಳ್ಳು ಹಗ್ಗವನ್ನು ಹಗ್ಗವೆಂದು ಸರಿಯಾಗಿ ಅರಿಯದವರಿಗೆ ಮಬ್ಬುಗತ್ತಲೆಯಲ್ಲಿ ಅದು ಹಾವಿನಂತೆ ತೋರುವುದೇ ಹೊರತು ಯಾವ ಹಾವು ಅದರಲ್ಲಿರುವುದಿಲ್ಲ ಭ್ರಾಂತಿಯಲ್ಲಿ ಹಾವು ಹುಟ್ಟುವುದೂ ಇಲ್ಲ ಸರಿಯಾದ ತಿಳುವಳಿಕೆ ಆಗುತ್ತಲ್ಲೋ ಅದು ಹೋಗುವುದೂ ಹಗ್ಗವನ್ನೇ ಹಾವನ್ನು ತಿಳಿದುಕೊಂಡಿದ್ದೆ ಎಂಬ ತಿಳುವಳಿಕೆಯು ಈ ಸಿದ್ಧಾಂತಕ್ಕೆ ಬೆಂಬಲವಾಗಿರುತ್ತದೆ ಆದ್ದರಿಂದ ಹಾವೆಂಬುದು ಬರೆಯ ಭ್ರಾಂತಿ ಹಗ್ಗವೆಂಬುದೇ ನಿಜ ಎಂದಿಷ್ಟು ಹೇಳಬಹುದಲ್ಲದೆ ಭ್ರಾಂತಿಯಿಂದಾಗಿರುವ ಹಾವಿಗೆ ಕಾರಣವನ್ನು ಜೋಡಿಸುವುದಕ್ಕೆ ಹೊರಡೋದು ಯುಕ್ತವಲ್ಲ ಇದರಂತೆಯೇ ಈ ದೃಷ್ಟಾಂತದಲ್ಲಿ ಕೂಡ ನಾವು ತಿಳಿಬೇಕು ದಾರ್ಷ್ಟಾಂತಿಕದಲ್ಲಿ ನಾವು ಜೀವರೆಂಬುದು ಬರಿಯ ಭ್ರಾಂತಿ ನಮ್ಮ ನಿಜವಾದ ಸ್ವರೂಪವನ್ನು ತಿಳಿಯೋದ್ರಿಂದ ಈ ಭ್ರಾಂತಿಯಾಗಿರುವುದೇ ಹೊರತು ನಮಗೆ ನಿಜವಾಗಿಯೂ ಜೀವತ್ವವು ಉಂಟಾಗಿರುವುದಿಲ್ಲ ನಾವು ಯಾವಾಗಲೂ ಶಿವ ಸ್ವರೂಪರೇ ಎಂಬುದೇ ಸರಿಯಾದ ತಿಳುವಳಿಕೆ ಇಲ್ಲಿ ಒಂದು ಆಕ್ಷೇಪ ಹಗ್ಗವು ಅರಿವಿಗೆ ವಿಷಯವಾಗಿರುವುದೆಂತಲೂ ಹಾವು ತೋರುವುದೆಂತಲೂ ಹೇಳುವುದು ಸರಿಯಲ್ಲ ಯಾವುದು ತೋರುತ್ತದೆಯೋ ಅದೇ ವಿಷಯವಾಗಿರುವುದು ಎಂಬುದು ನಿಯಮ ಆದ್ದರಿಂದ ಇಲ್ಲಿ ಯಾವುದಾದ್ರೂ ಒಂದು ಹಾವೇ ತೋರುತ್ತದೇ ಇಟ್ಟುಕೊಳ್ಳುವುದೇ ಸರಿಯಂತೆ ತೋರುತ್ತದೆ ಹಾಗಿಲ್ಲದೆ ಅನುಭವವನ್ನು ತಳಿಹಾಕಿ ತೋರುವುದೊಂದು ವಿಷಯವೊಂದು ಹೀಗೂ ಇರಬಹುದು ಎನ್ನುವುದಾದರೆ ಮನುಷ್ಯನನ್ನು ನೋಡುವಾಗ ನದಿಯು ಬೆಟ್ಟವನ್ನು ನೋಡುವಾಗ ಪಟ್ಟಣವು ಆನೆಯನ್ನು ನೋಡುವಾಗ ಕೋಳಿ ಮರಿಯು ಕಾಣಿಸಬಹುದಾಗಿದೆ ಆದರೆ ಅನುಭವದಲ್ಲಿ ಹೀಗೆ ಎಲ್ಲಿಯೂ ಇಲ್ಲ ಅಂತೇಳಿ ಆಕ್ಷೇಪ ಮಾಡ್ತಾರೆ ಒಂದನ್ನು ನೋಡುವಾಗ ಇನ್ನೊಂದಾಗಿ ಕಾಣುವುದು ಅದಕ್ಕೆ ಸಮಾಧಾನ ಹೇಳ್ತಾರೆ ಯಾವಾಗಲೂ ವಿಷಯವಿದ್ದಂತೆ ಅನುಭವವಾಗುವುದೆಂಬ ನಿಯಮ ಇಲ್ಲ ಯಾಕಂದರೆ ಒಂದು ಕೈಯನ್ನು ತಣ್ಣೀರಿನಲ್ಲಿ ಮತ್ತೊಂದು ಕೈಯನ್ನು ಬಿಸಿ ನೀರಿನಲ್ಲಿ ಇಟ್ಟದ್ದು ಆಮೇಲೆ ಎರಡನ್ನೂ ಒಟ್ಟಿಗೆ ತೆಗೆದು ಉಗುರು ಬೆಚ್ಚಗಿರೋ ನೀರಿನಲ್ಲಿ ಅದ್ದಿದರೆ ತಣ್ಣೀರಿನಲ್ಲಿದ್ದ ಕೈಗೆ ಬಿ ನೀರು ಬಿಸಿಯಾಗಿ ತೋರುತ್ತದೆ ನೋಡಿ ಬಿಸಿ ನೀರಿನಲ್ಲಿದ್ದ ಕೈಗೆ ತಣ್ಣಗೆ ಕಾಣುತ್ತದೆ ಹೇಗೆ ಒಂದು ಕೈ ಮೊದಲು ತಣ್ಣೀರಿನಲ್ಲಿ ಇಡೋದು ಇನ್ನೊಂದು ಕೈಯನ್ನು ಬಿಸಿ ಬಿಸಿ ನೀರಿನಲ್ಲಿ ಇಡೋದು ಆಮೇಲೆ ಒಂದು ಉಗುರು ಬೆಚ್ಚಗಿನ ನೀರಿಗೆ ಈ ಎರಡು ಕೈಯನ್ನು ಮುಳುಗಿಸೋದು ಆಗ ತಣ್ಣೀರಿನಲ್ಲಿದ್ದ ಕೈಗೆ ಇದು ಬಿಸಿಯಾಗ್ತದೆ ಉಗುರು ಬೆಚ್ಚಗಿನ ನೀರು ಆದರೆ ಬಿಸಿ ಬಿಸಿ ನೀರಿನಲ್ಲಿ ಜಾಸ್ತಿ ಬಿಸಿ ನೀರಿನಲ್ಲಿದ್ದ ಕೈಗೆ ಈ ಉಗುರು ಬೆಚ್ಚನ ನೀರು ತಣ್ಣಗೆ ಅನಿಸ್ತದೆ ಹೀಗೆ ಒಂದೇ ನೀರು ಒಂದೇ ಕಾಲದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಔಷ್ಣ್ಯ ಉಳ್ಳದ್ದಾಗಿರುವುದು ಅಸಂಭವವಾದ್ದರಿಂದ ಅಂದರೆ ಬಿಸಿಯಾಗಿರತಕ್ಕಂಥದ್ದು ಒಂದೇ ನೀರು ಒಂದು ಕೈಗೆ ತಣ್ಣೀರಿನಾಗೆ ಆಗ್ತದೆ ತಣ್ಣಗೆ ಇನ್ನೊಂದು ಕೈಗೆ ಬಿಸಿ ಆಗ್ತದೆ ಅಂಥೇಳಿ ಆದರೆ ಅದು ಸಾಧ್ಯವಾ ಆ ನೀರು ಒಂದೇ ಶಾಖದ ಪ್ರಮಾಣದಲ್ಲಿ ಇದ್ದರೂ ಭ್ರಾಂತಿಯಿಂದ ಬೇರೆ ಬೇರೆ ಪ್ರಮಾಣದಲ್ಲಿ ಇರುವಂತೆ ತೋರುತ್ತದೆ ಅಂತೇಳಿ ಭಾವಿಸಬೇಕು ತೋರಿದಂತೆಯೇ ವಿಷಯವೂ ಇರಬೇಕೆಂದು ಪಟ್ಟು ಹಿಡಿಯುವವರು ನಿಜವಾಗಿ ಒಂದೇ ನೀರಿನಲ್ಲಿ ಬೇರೆ ಬೇರೆ ಪ್ರಮಾಣದ ಉಷ್ಣತೆ ಇರಬೇಕು ಅಂತೇಳಿ ಕಲ್ಪಿಸಬೇಕಾಗ್ತದೆ ಅದು ಸಾಧ್ಯವಾ ಇಲ್ಲ ಅದು ಕೇವಲ ಭ್ರಾಂತಿ ಹಾಗಾಗಿ ನಮಗನಿಸಿದ್ದೆಲ್ಲವೂ ಅಲ್ಲಿ ನಿಜವಾಗಿದೆ ಅಂತೇಳಿ ನಾವು ಆಗೋದಿಲ್ಲ ಅಥವಾ ನಮಗೆ ತೋರಿದ್ದೆಲ್ಲವೂ ಪ್ರತ್ಯಕ್ಷ ಕಂಡರು ಪರಾಮರಿಸಿ ನೋಡಬೇಕು ಅಂತೇಳಿ ಹೇಳಿದಾಗೆ ಹ್ಞೂ ನಾನು ನೋಡಿದೆ ನಾನು ಕೇಳಿದೆ ಅಂತೇಳಿ ಹೇಳಿದ ತಕ್ಷಣ ಅದು ಸತ್ಯ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ ಅದು ಯಾರಿಗೂ ಒಪ್ಪಿಗೆ ಆಗತಕ್ಕಂಥದ್ದಲ್ಲ ಒಂದೇ ನೀರು ಒಂದೇ ಪಾತ್ರೆಯಲ್ಲಿರುವ ನೀರು ಒಂದು ಬದಿಯಲ್ಲಿ ಹೆಚ್ಚು ಬೆಚ್ಚಗೆ ಇನ್ನೊಂದು ಕಡೆಯಲ್ಲಿ ತಣ್ಣ ನೀರು ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಇದೂ ಅಲ್ಲದೆ ಸರಿಯಾದ ಅರಿವು ತಪ್ಪಾದ ಅರಿವು ಅಂತೇಳಿ ಎರಡು ಬಗೆಯ ಅರಿವುಗಳಾಗುವಂತೆಯೂ ಸರಿಯಾದ ಅರಿವಿನಲ್ಲಿ ವಸ್ತುವು ತಾನಿದ್ದಂತೆ ತೋರಿಕೊಳ್ಳುವುದೆಂದು ಸರಿಯಲ್ಲದರಲ್ಲಿ ಬೇರೊಂದು ರೂಪದಲ್ಲಿ ತೋರಿಕೊಳ್ಳುವುದೆಂತಲೂ ಕೂಡ ಎಲ್ಲ ಜನರ ಅನುಭವದಲ್ಲಿ ಇರ್ತದೆ ಹೀಗಿರುವಲ್ಲಿ ಅದು ಸರಿಯಲ್ಲ ನಿಜವಾಗಿ ಹೀಗಿರಬೇಕು ಎಂದು ಸಾರ್ವತ್ರಿಕವಾದ ಅನುಭವಕ್ಕೆ ವಿರುದ್ಧವಾಗಿ ಕಲ್ಪಿಸುವಂಥದ್ದು ಎಂದಿಗೂ ಸರಿಯಾಗುವುದಿಲ್ಲ ಆದ್ದರಿಂದ ಹಗ್ಗವೇ ಹಾವೆಂದು ತಪ್ಪು ತಿಳುವಳಿಕೆಯಿಂದ ತೂರು ತೂರುವುದು ಎನ್ನುವಂಥದ್ದೇ ಸರಿಯಾದದ್ದು ಪುನಃ ಆಕ್ಷೇಪ ಮಾಡ್ತಾರೆ ಹಾವು ತೋರುವ ಕಾಲದಲ್ಲಿ ಹಾವೇ ಇತ್ತೆಂದು ಭಾವಿಸುವುದು ಏಕೆ ತಪ್ಪು ಅದು ತಪ್ಪಾದರೆ ಹಗ್ಗವು ತೋರುವ ಕಾಲದಲ್ಲಿ ಹಗ್ಗವು ಇದೆ ಎಂದು ಹೇಳುವುದಕ್ಕೆ ಏನು ಆಧಾರ ಇದೆ ನೋಡಿ ಒಂದೊಮ್ಮೆ ಹಗ್ಗವು ನಿನಗೆ ಹಾವಾಗಿ ತೋರಿತ್ತು ಆ ಹಾವು ತೋರುವ ಕಾಲದಲ್ಲಿ ಅದರಲ್ಲಿ ಅಲ್ಲಿ ಹಾವೇ ಇತ್ತು ಅಂತೇಳಿ ಭಾವಿಸುವುದು ಯಾಕೆ ತಪ್ಪಾಗ್ತದೆ ಯಾಕೆ ಅಂತೇಳಿ ಕೇಳಿದರೆ ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ ಈಗ ಹಗ್ಗವು ತೋರುವ ಕಾಲದಲ್ಲಿ ಹಗ್ಗವೇ ಇದೆ ಅಂತೇಳಿ ಹೇಳುವುದಕ್ಕೆ ಏನು ಆಧಾರ ಇದೆ ಯಾಕಂದರೆ ಹಾವು ಕಾಣಿಸ್ತಾ ಇರುವಾಗ ಅದು ಅಲ್ಲಿ ಹಾವೇ ಇತ್ತು ಅಂತೇಳಿ ಹೇಳಬಾರ್ದಾ ಅದು ತಪ್ಪು ಅಂತೇಳಿ ಆದರೆ ಹಗ್ಗವು ಕಾಣಿಸ್ತಾ ಇರುವಾಗ ಹಗ್ಗವು ಇತ್ತು ಅಂತೇಳಿ ಹೇಳುವುದು ಸರಿ ಅಂತೇಳಿ ಹೇಗೆ ಹೇಳೋದು ಅದು ತಪ್ಪಾಗಿರ್ಬೋದಲ್ವ ಇದಕ್ಕೆ ಪರಿಹಾರ ಹೇಳ್ತಾರೆ ಇದಕ್ಕಾಗಲೇ ಉತ್ತರವನ್ನು ಹೇಳಿದ್ದೇವೆ ಭ್ರಾಂತಿಯಲ್ಲಿ ಇದು ಹಾವೇ ಅಂತ ಹೇಳ್ತೋದು ಇದು ಸರಿಯಾದ ತಿಳುವಳಿಕೆ ಇದು ಹಗ್ಗವೇ ಇದರಲ್ಲಿ ಯಾವಾಗಲೂ ಹಾವು ಇರಲೇ ಇಲ್ಲ ಹಾವನ್ನು ಕಂಡಂತೆ ಆದ ಅನುಭವವು ಭ್ರಾಂತಿಯೇ ಅಂತೇಳಿ ಸ್ಪಷ್ಟವಾಗಿ ಅನುಭವವಾಗಿ ಬಿಡ್ತದೆ ಹಗ್ಗದ ಅರಿವು ಹಾಗಲ್ಲ ಇದು ಹಗ್ಗವಲ್ಲ ಎಂಬಂಥ ಅನುಭವ ಯಾರಿಗೂ ಇದು ಹಾವಲ್ಲ ಎನ್ನುವ ಅನುಭವ ಇದು ಹಗ್ಗ ಅಂತೇಳಿ ಗೊತ್ತಾಗ್ತದೆ ಸತ್ಯದ ಅರಿವು ಲೈಟ್ ಹಾಕಿ ನೋಡುವಾಗ ಮಬ್ಬುಗತ್ತಲಿನಲ್ಲಿ ಕಂಡದ್ದು ಆದರೆ ಇದು ಹಗ್ಗವಲ್ಲ ಎನ್ನತಕ್ಕಂತಹ ಅರಿವು ಬೆಳಕಿನಲ್ಲಿ ಕಾಣುವುದಿಲ್ಲ ಕತ್ತಲೆಯಲ್ಲಿ ಹಾವಾಗಿ ಕಾಣಿಸಿರ್ಬೋದು ಆದರೆ ಬೆಳಕಿನಲ್ಲಿ ಅಲ್ಲಿ ಅದು ಹಗ್ಗವೇ ಆಗಿರ್ತದೆ ಆದ್ದರಿಂದ ಅದು ಸರಿಯಾದ ಅನುಭವವಾಗಿದೆ ಹಾವು ಅಂತೇಳಿ ಕಂಡು ಕಂಡದ್ದು ತಪ್ಪಾದ ಅನುಭವ ಬಾಧಿತವಾದ ಅರಿವು ಯಾರಿಗೂ ಎಂದಿಗೂ ನಿಜವಾಗಲಾರದು ತಪ್ಪಾದ ಅರಿವು ಯಾವುದು ಅದು ನಿಜವಾಗಲಿಕ್ಕೆ ಸಾಧ್ಯ ಇಲ್ಲ ಪುನಃ ಆಕ್ಷೇಪ ಹೇಳ್ತಾರೆ ಒಂದು ಭ್ರಾಂತಿಯು ಮತ್ತೊಂದು ಭ್ರಾಂತಿಯಿಂದ ಹೋಗುವಾಗ ಹೋಗುವಂಥದ್ದು ಹೇಗೆ ಒಂದು ಭ್ರಾಂತಿಯು ಮತ್ತೊಂದು ಭ್ರಾಂತಿಯಿಂದ ಹೋಗುವುದು ಹೇಗೆ ಅಂತೇಳಿ ಉದಾಹರಣೆಗೆ ದೂರಕ್ಕೆ ಒಬ್ಬ ಮನುಷ್ಯ ನೆಲದಲ್ಲಿ ಒಂದು ಬಿರುಕಿರಬಹುದು ಅಂತೇಳಿ ಭಾವಿಸಿ ಹತ್ತಿರಕ್ಕೆ ಬಂದಾಗ ಅದು ಒಂದು ಕಡ್ಡಿ ಅಂತೇಳಿ ನಿಶ್ಚಯಿಸ್ತಾನೆ ಆದರೆ ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬಂದಾಗ ಅದೊಂದು ಹಗ್ಗವೇ ಅಂತೇಳಿ ನಿರ್ಣಯಿಸ್ತಾನೆ ಈ ಸಂದರ್ಭದಲ್ಲಿ ಕಡ್ಡಿಯ ಅರಿವು ಬಿರುಕಿನ ಅರಿವನ್ನು ಬಾಧಿಸಿತ್ತು ಆದರೂ ನಿಜವಾಗಲಿಲ್ಲವಲ್ಲ ಕಡ್ಡಿಯೂ ಅಲ್ಲ ಅದು ಮತ್ತೆ ನೋಡುವ ಹಗ್ಗ ಅದಕ್ಕೆ ಸಮಾಧಾನ ಹೇಳ್ತಾರೆ ಬಾಧಿಸಲ್ಪಟ್ಟದ್ದು ನಿಜವಲ್ಲವೆಂಬುದಕ್ಕೆ ನೀವು ಹೇಳಿದ್ದು ಒಂದು ದೃಷ್ಟಾಂತವೇ ಆಗ್ತದೆ ಬಾಧಿಸುವ ಅರಿವು ಯಾವಾಗಲೂ ನಿಜವಾಗಿರಬೇಕೆಂಬ ನಿಯಮವಿಲ್ಲವೆಂಬುದು ನಿಜ ಆದರೆ ಯಾವಾಗಲೂ ಬಾಧಿತವಾಗದೇ ಇರುವ ವಿಷಯವನ್ನು ಜನರು ಒಪ್ಪಿಯೇ ಇಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ ಉದಾಹರಣೆಗೆ ಹಗ್ಗದಲ್ಲಿ ತೋರುವ ಹಾವು ಒಬ್ಬನಿಗೆ ಭ್ರಾಂತಿಯಿಂದ ಹಾವಾಗಿದ್ದರೂ ಮಿಕ್ಕವರಿಗೆ ಎಲ್ಲ ಅದು ಹಗ್ಗವಾಗಿಯೇ ತೋರುತ್ತದೆ ಅದನ್ನು ಪರೀಕ್ಷೆ ಮಾಡಿ ನೋಡಿದ ಮೇಲೆ ಹಾವೆಂದು ತಪ್ಪಾಗಿ ತಿಳಿದುಕೊಂಡಿದ್ದವನಿಗೂ ಅದು ಹಗ್ಗವನ್ನೇ ತೋರುತ್ತದೆ ಹೀಗೆ ವ್ಯವಹಾರದಲ್ಲಿ ಹಗ್ಗವೂ ಹಗ್ಗವೆಂಬ ತಿಳುವಳಿಕೆಯೂ ಎಂದಿಗೂ ಬಾಧಿತವಾಗುವುದಿಲ್ಲವಾದ್ದರಿಂದ ಅದು ಸರಿಯಾದ ತಿಳುವಳಿಕೆಯಿಂದ ಜನರು ಈ ಒಪ್ಪಿಗೆನ ಅನುಸರಿಸಿ ಹಗ್ಗದ ಅರಿವನ್ನು ಇಲ್ಲಿ ಹಗ್ಗದ ಹಾವನ್ನು ದೃಷ್ಟಾಂತವಾಗಿ ಹೊರತು ಹಗ್ಗವು ನಿಜವಾಗಿಯೂ ಅಬಾಧ್ಯವೆಂಬ ಅಭಿಪ್ರಾಯವೇನು ನಮ್ಮದಲ್ಲ ಆತ್ಮನೊಬ್ಬನೇ ಪರಮಾರ್ಥವಾಗಿ ಸತ್ಯವಾಗಿರ್ತಾನೆ ಅವನಲ್ಲಿ ಜೀವತ್ವ ಜಗತ್ತೂ ಕಲ್ಪಿತವಾಗಿವೆ ಎಂದು ಹೇಳುವ ವೇದಾಂತಿಗಳಿಗೆ ಹಾವಿನ ಆಧಾರವಾಗಿ ಹಗ್ಗವು ನಿಜವಲ್ಲವೆಂದರೆ ಯಾವ ಹಾನಿಯೂ ಇಲ್ಲ ಹಗ್ಗವು ಕೂಡ ನಿಜವಲ್ಲ ಯಾಕೆ ಅನಾತ್ಮವೇದು ಆದರೆ ಇಲ್ಲಿ ದೃಷ್ಟಾಂತ ಲೌಕಿಕ ದೃಷ್ಟಾಂತದಲ್ಲಿ ಹಗ್ಗವು ಹಾವಾಗಿ ತೋರಿದೆ ಅಂತೇಳಿ ಹೊರತು ಹೂವು ಹಗ್ಗವು ಸತ್ಯವೆಂಬುದಾಗಿ ಅಲ್ಲ ಅಂದರೆ ಶಾಶ್ವತವಾದ ಸತ್ಯ ಅಲ್ಲ ಅದು ಈಗ ಇದೆ ಹಗ್ಗ ಇನ್ನೊಂದು ಸೋಮ ಎಷ್ಟೋ ಕಾಲ ಕಳೆದಾಗ ಅದು ನಾಶವಾಗಿ ಹೋಗಬಹುದು ಅವರ ಮತದಲ್ಲಿ ಈ ವೇದಾಂತಗಳ ಮತದಲ್ಲಿ ಇಡೀ ಪ್ರಪಂಚವೇ ಮಿಥ್ಯವಾಗಿರುವುದರಿಂದ ಅದರೊಳಗೆ ಅಡಕವಾಗಿರುವ ಹಗ್ಗವು ಮಿಥ್ಯವಾಗಿ ಇರ್ತದೆ ಮಿಥ್ಯ ಅಂದರೆ ಏನರ್ಥ ಸತ್ಯ ಅಂದರೆ ಯಾವಾಗಲೂ ಇರತಕ್ಕಂಥದ್ದು ಶಾಶ್ವತವಾದ್ದು ಮಿಥ್ಯ ಅಂತೇಳಿ ಹೇಳಿದರೆ ನಶ್ವರವಾದದ್ದು ಅದು ತಾತ್ಕಾಲಿಕವಾದದ್ದು ಅಂದರೆ ಅದು ಅನಂತವಾದದ್ದು ಅಲ್ಲ ಅನಾದಿ ಅನಂತ ಅಲ್ಲ ಹಿಂದೆ ಇರಲಿಲ್ಲ ಹಗ್ಗ ತಯಾರಾಗುವ ಮೊದಲು ಹಗ್ಗ ಹಾಳಾಗಿ ಮೇಲೆ ನಾಶವಾಗಿ ಮೇಲೆ ಆಮೇಲೂ ಇರುವುದಿಲ್ಲ ಹಾಗಾಗಿ ಅದು ನಿತ್ಯವಾದದ್ದಲ್ಲ ಹಾಗಾಗಿ ಅದು ಮಿಥ್ಯ ಹಾಗಾಗಿ ಅದು ಸತ್ಯವಲ್ಲ ನಿತ್ಯವಾದದ್ದನ್ನು ಮಾತ್ರ ಸತ್ಯ ಅಂತೇಳಿ ವೇದಾಂತಗಳು ಹೇಳ್ತಾರೆ ಆದರೂ ಹಗ್ಗವು ವ್ಯಾವಹಾರಿಕ ಸತ್ಯವಾಗಿರ್ತದೆ ಪಾರಮಾರ್ಥಿಕ ಸತ್ಯ ಅಲ್ಲದಿದ್ದರೂ ವ್ಯವಹಾರಕ್ಕೆ ಅದು ಸತ್ಯವೇ ಆಗಿರ್ತದೆ ಅದರಲ್ಲಿ ಭ್ರಾಂತಿಯಿಂದ ತೋರುವಂಥ ಹಾವು ಹಾಗಲ್ಲ ಅದು ವ್ಯಾವಹಾರಿಕವಾಗಿಯೂ ಮಿಥ್ಯೆಯೇ ಅದು ಹಗ್ಗದಲ್ಲಿ ಹಾವಾಗಿ ತೋರತಕ್ಕಂಥದ್ದು ಅವೆರಡಕ್ಕೂ ಈ ತಾರತಮ್ಯವೂ ಇದ್ದೇ ಇರ್ತದೆ ಸತ್ಯಕ್ಕೂ ಪಾರಮಾರ್ಥಿಕ ಸತ್ಯಕ್ಕೂ ತಾರತಮ್ಯ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಇನ್ನು ಮುಂದಿನ ವಿಚಾರವನ್ನು ನಾಳೆ ದಿವಸ ನೋಡೋಣ ಆತ್ಮನನ್ನು ಅರಿತುಕೊಳ್ಳೋದ್ರಿಂದ ಜೀವತ್ತು ತೋರ್ತಾ ಇದೆ ಹಗ್ಗವನ್ನು ಹಾವು ತೋರ್ತಾ ಇದೆ ಹಾವಾಗಿ ತೋರ್ತಾಯಿದೆ ಅಂತೇಳಿ ಹೇಳಿದಾಗಿ ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಅರ್ಪಿತಮಸ್ತು ಓಂ ತತ್ಸತ್